ಯಜ್ಞದ ಉದ್ದೇಶ ಬೇರೆ ಮಂತ್ರಪ್ರತಿಪಾದ್ಯ ಬೇರೆ ಆಗಲಿಕ್ಕೆ ಸಾಧ್ಯ ಇಲ್ಲ ಯಜ್ಞದ ಉದ್ದೇಶ ಮಂತ್ರ ಪ್ರತಿಪಾದ್ಯ ಒಬ್ಬನೇ ಆಗಲಿ ದೇವ ಎಂಬ ಶಬ್ದಕ್ಕೆ ಮಂತ್ರ ಪ್ರತಿಪಾದ್ಯ ಅಂತ ಅರ್ಥ ಇದೆ ಶಾಸ್ತ್ರದಲ್ಲಿ ದೇವ ಎಂಬ ಶಬ್ದಕ್ಕೆ ಮಂತ್ರಪ್ರತಿಪಾದ್ಯವಾದ ವಸ್ತು ಒಟ್ಟಾರೆ ದೇವರು ದೊಡ್ಡವರು ಅನ್ನೋ ಅರ್ಥ ಬೇರೆ ದೇವ ಎಂಬ ಶಬ್ದದ ನೇರವಾದ ಅರ್ಥ ಮಂತ್ರಪ್ರತಿಪಾದ್ಯವಾದ ವಸ್ತು ಅಂತ ಅರ್ಥ ಆದ್ದರಿಂದ ನೋಡಿ ಯಜ್ಞ ಯಜ್ಞ ಅವನ ಯಂಥವನು ದೇವ ಮಂತ್ರ ಪ್ರತಿಪಾದ್ಯ ಯಜ್ಞದಲ್ಲಿ ಬರುವ ಎಲ್ಲ ಮಂತ್ರಗಳಿಂದ ಪ್ರತಿಪಾದ್ಯ ಮತ್ತೆಂಥವನು ಸವಿತ ಅವನೇ ಇಡೀ ಜಗತ್ತಿನ ಸಸ್ಯಗಳ ಜೀವರುಗಳ ಸೃಷ್ಟಿ ಮಾಡುವನು ಒಂದೊಂದು ಶಬ್ದಗಳಿಗೆ ಎಷ್ಟು ಲಿಂಕ್ ಇದೆ ಇನ್ನೂ ಹೇಳ್ತಾ ಹೋಗುವುದು ಸಮಯ ಆಗ್ತಾ ಇದೆ ಯಹ ಯಹ ಯಾವನು ಯಜ್ಞ ನಾಮಕನಾದ ಪರಮಾತ್ಮನೋ ತೇವಸ್ಥ ಮಂತ್ರ ಪ್ರತಿಪಾದ್ಯನಾದ ಸವಿತು ಯಜ್ಞ ಹಾಗೂ ಮಳೆ ಇವುಗಳ ಮುಖಾಂತರ ಸಮಸ್ತ ಸಸ್ಯಾದಿಗಳ ಸೃಷ್ಟಿ ಮಾಡುವಂತಹ ಪರಮಾತ್ಮನ ವಿಷಯದಲ್ಲಿ ನಹಾ ಪ್ರಚೋದಯ ನಮ್ಮ ಬುದ್ಧಿಯನ್ನ ನೀನು ಪ್ರೇರಿಸು ಪ್ರಚೋದನೆ ಮಾಡು ಅಂತ ಪರಮಾತ್ಮನಿಗೆ ನಾವು ಕೇಳುದು ಅದರಂತೆ ಧಿಯೋ ಯೋ ನಃ ಪ್ರಚೋದಯ ನಹ ಯಾರು ನಮ್ ನಮ್ಯ ಎ ನ ಅಂದ್ರೆ ನಮ್ಯನಾದ ಪರಮಾತ್ಮ ನಿಜವಾಗಿ ನಮಸ್ಕಾರ ಮಾಡಲು ಯೋಗ್ಯನಾದಂತಹ ಪರಮಾತ್ಮ ನಮ್ಯನಾದ ಪರಮಾತ್ಮ ನ ಎಂಬ ಶಬ್ದದ ಅರ್ಥ ಅಂತ ಹೇಳಿದ್ದಾರೆ ಅದೇ ತಂತ್ರ ಸಾರದಲ್ಲಿ ಆದ್ದರಿಂದ ಯಹಾ ಯಹ ಅನ್ಸೇಡೋ ಹಾಗೆ ಯಹ ಯಾವನು ನಮ್ಯನಾದ ಪರಮಾತ್ಮ ಇದ್ದಾನೋ ಅಂತಹ ಭಗವಂತನ ವಿಷಯದಲ್ಲಿ ನಮಗೆ ಬುದ್ಧಿ ಇದು ದೇವರನ್ನು ಬಿಟ್ಟೇ ಭಗವಂತನನ್ನ ನಮಸ್ಕಾರ ಮಾಡುವುದಾಗಿ ಏನೇ ಒಂದು ಕಷ್ಟ ಬಂದ್ರೆ ನಾನು ಅನೇಕ ಸಲ ಹೇಳ್ತಾ ಇರುತ್ತೇವೆ ಯಾವುದೇ ಒಂದು ಕಷ್ಟ ಬಂದ್ರೆ ಡೆಲಿವರಿ ಕ್ಷರಣ ಹೋಗಿ ವಿಷ್ಣು ಸಹಸ್ರನಾಮ ಪಠನ ಮಾಡಿ ಪಾರಾಯಣ ಮಾಡ್ರಿ ನಮಸ್ಕಾರ ಮಾಡಿದ್ರೆ ಅಷ್ಟು ಯಾಕೋ ಪ್ರಸಾದ್ ಅನಿಸೋದಿಲ್ಲ ಅವರಿಗೆ ಶನಿ ಜಪ ಮಾಡ್ರಿ ಅಂದ್ರೆ ಬಹಳ ವಿಶೇಷವಾಗಿ ಆದರ ಇರುತ್ತದೆ ಅವ್ರಿಗೆ ಶನಿ ಜಪ ಮಾಡಿ ಎಳ್ಳಿನ ದೀಪ ಹಚ್ಚರಿ ಕಬ್ಬಣ ಬುಟ್ಟಿ ಎಲ್ಲಿ ದೀಪ ಹಚ್ಚರಿ ಅಂತ ಹೇಳಿಬಿಟ್ರೆ ಓ ಇದು ನನ್ನ ಪಾಪ ಸುಟ್ಟೆ ಹೋಯಸ್ ಅಂತ ಅನಿಸ್ಬಿಡ್ತದೆ ಆದರೆ ದೇವರು ಸ್ಮರಣೆ ಮಾಡಿದ್ರೆ ಅಷ್ಟು ಶ್ರದ್ಧೆ ಬರುವುದಿಲ್ಲ ಅನಂತ ಶನಿಗಳು ಆ ಭಗವಂತನಿಗೆ ಏಕದೇಶಕ್ಕೆ ಸಮಾನರಾಗುವುದಿಲ್ಲ ರಮಾಬ್ರಹ್ಮಾದಿ ಎಲ್ಲ ದೇವತೆಗಳು ಕೂಡಿ ಒಂದು ಕಡೆಗೆ ಹೇಳ್ತಾರೆ ಸತ್ತತ್ರರತ್ನಮಾಲಾಕಾರರು ರಮಾಬ್ರಹ್ಮಾದಿ ಲಕ್ಷ್ಮೀದೇವಿಯನ್ನ ಆರಂಭ ಮಾಡಿಕೊಂಡು ಒಂದು ಸಣ್ಣ ತೃಣ ಜೀವ ಒಂದು ಹುಲ್ಲು ಜೀವ ಲಕ್ಷ್ಮೀದೇವಿಯನ್ನಾರಂಭ ಮಾಡಿಕೊಂಡು ತೃಣಜೀವದ ವೇಳೆಗೆ ಇರುವಂತಹ ಎಲ್ಲಾ ಜೀವರಾಶಿಗಳ ಬುದ್ದಿ ಅನ್ನೋದೇನಿದೆಯೋ ಆ ಎಲ್ಲವನ್ನೂ ಸೇರಿಸಿ ಅದನ್ನು ಒಂದು ಒಂದು ಯೂನಿಟ್ ಅಂತ ಹಿಡಿಯಿರಿ ಅಂತಾನೆ ಒಂದು ಇಷ್ಟೆಲ್ಲ ಸೇರಿದಂತಹ ಬುದ್ಧಿ ಇದು ಒಂದು ಅಂತ ಲೆಕ್ಕ ಹಿಡಿದರೆ ಇಂತಹ ಅನಂತ ಬುದ್ಧಿಗಳು ಸೇರಿದರೂ ಕೂಡ ಅಥವಾ ಅವರು ಕೊಡುವ ಲೆಕ್ಕ ಚೆನ್ನಾಗಿದೆ ಇದು ನೋಷನ್ ಅಲ್ಲ ಹಾಗಿರೋದಿಲ್ಲ ಲಕ್ಷ್ಮೀದೇವಿಯನ್ನ ಆರಂಭ ಮಾಡಿಕೊಂಡು ತೃಣಜೀವದವರೆಗೆ ಇರುವಂತಹ ಬುದ್ದಿಯ ಒಂದು ಮೊತ್ತ ಇದು ಒಂದು ಯೂನಿಟ್ ಅಂತ ಹೇಳಿದ್ರೆ ಇಷ್ಟು ಬುದ್ಧಿ ಬರೇ ಒಂದು ಹುಲ್ಲಿಗಿದೆ ಅಂತ ಕಲ್ಪನೆ ಮಾಡೋಣ ಇಷ್ಟೆಲ್ಲಾ ಬುದ್ದಿ ಲಕ್ಷ್ಮೀದೇವಿ ಬಾಯುದೇವರು ದೇವತೆಗಳು ಋಷಿಗಳು ಮುನಿಗಳು ಮನುಷ್ಯರು ಎಲ್ಲರಿಗೂ ಇರುವ ಬುದ್ಧಿ ಒಂದು ಹುಲ್ಲಿಗಿದೆ ಅಂತ ತಿಳಿಯು ಮತ್ತೆ ಹಾಗೆ ತಾರತಮ್ಯದ ಪ್ರಕಾರ ಆ ಹುಲ್ಲಿಗೆ ಅಷ್ಟಿದ್ದ ಮೇಲೆ ಅದಕ್ಕೂ ಹೆಚ್ಚಿನ ಯೋಗ್ಯತೆ ಮತ್ತು ಮನುಷ್ಯರಿಗೆ ದೇವತೆಗಳಿಗೆ ಲಕ್ಷ್ಮೀ ದೇವಿಗೆ ಅಂತ ಮತ್ತೆ ಮೇಲಿನವರೆಗೆ ಏರ್ತಾ ಬನ್ನಿ ಅದೇನು ಬುದ್ಧಿಯ ಮೊತ್ತ ಆಗತ್ತೆ ಯೂನಿಟ್ ಮತ್ತೆ ಒಂದು ಹುಲ್ಲಿಗಿದೆ ಎಂದು ಕಲ್ಪನೆ ಮಾಡಿ ಮತ್ತಷ್ಟೇ ಬುದ್ದಿಯನ್ನು ಮೇಲೆ ಏರುತ್ತಾ ಲಕ್ಷ್ಮೀ ಸೀಗಿ ಎಷ್ಟೊತ್ತು ಟೈಮ್ ಆದದ್ದರಿಂದ ನಿಮಗೆ ಎಷ್ಟೊತ್ತು ಸಾಧ್ಯವಿದೆಯೋ ಅಷ್ಟೊತ್ತು ಅಂದರೆ ಅಪರ್ಯವಸಿತ ನಿಮ್ ತಲೆ ಓಡಿದಷ್ಟೋಡಿಸಿ ನಿಮ್ಗೆ ಹೇಳಿದ್ರೆ ಇಲ್ಲದೆ ಇದ್ರೆ ಒಂದೇ ಶಬ್ದದೊಳಗೆ ಹೇಳಿ ಹೀಗೆ ಅನಂತವಾದ ರೀತಿಯಲ್ಲಿ ನಾವು ಮಲ್ಟಿಪ್ಲೈ ಮಾಡಿ ಮಾಡಿ ಮಾಡಿ ಮಾಡಿದರೂ ಕೂಡ ಅಷ್ಟೆಲ್ಲಾ ತರಹದ ಮಹಾ ಕಾಲ್ಪನಿಕವಾಗಿ ಮಹಾಬುದ್ಧಿವಂತರಾದಂತಹ ಹುಲ್ಲಿನಿಂದ ಆರಂಭ ಮಾಡಿಕೊಂಡು ಹುಲ್ಲುರಾಯನಿಂದ ಲಕ್ಷ್ಮೀದೇವಿಯರವರಿಗೆ ಎಲ್ಲರೂ ಸೇರಿ ಅನಾಜ್ಯನಂತ ಕಾಲದೊಳಗೆ ರೌಂಡ್ ಟೇಬಲ್ ಮೇಲೆ ಕೂತು ಅಖಂಡವಾಗಿ ಭಗವಂತನ ಗುಣಗಳನ್ನ ಹೇಳತಾ ಕುಳಿತರೂ ಕೂಡ ಒಬ್ಬೊಬ್ಬರಿಗೂ ಅನಂತ ಮುಖಗಳಿಂತ ಕಲ್ಪನೆ ಮಾಡಿ ಅವರೆಲ್ಲರೂ ಒದರಿದರೂ ಕೂಡ ಭಗವಂತನ ಗುಣದ ಏಕದೇಶವನ್ನು ಹೇಳಿ ಮುಗಿಸಲು ಸಾಧ್ಯವಿಲ್ಲ ಎಂಬುದಾಗಿ ಹೇಳ್ತಾರೆ ಇಂತಹ ದೇವರನ್ನ ನಮಸ್ಕಾರ ಮಾಡು ಭಜನೆ ಮಾಡು ಅಂದ್ರೆ ಆಯ್ತಲ್ಲ ಅದು ನಿತ್ಯ ಮಾಡ್ತಾ ಇರ್ತೀವ್ರಿ ಸಹಸ್ರಲ್ಲಿ ಡೈಲಿ ಇದೆ ಅದೇನು ದೊಡ್ಡ ವಿಷಯ ಅಲ್ಲ ಹೊಸಲೇನಾದ್ರೆ ಹೇಳಿ ಹೌದಾ ಹಾಗಾದ್ರೆ ಯಾವುದೋ ಒಂದು ಅದು ಇದು ಯಾವ್ದೋ ಮಂತ್ರ ಹೇಳ್ತಾರೆ ಶನಿಶಪ್ಪ ಮಾಡಬಾರ್ದು ನಾನು ಬೈತಾ ಇಲ್ಲ ಶಾಸ್ತ್ರವಿಹಿತವೇ ಆದರೆ ಅದ್ರಲ್ಲಿ ಬಹಳ ಶ್ರದ್ಧೆ ಇರ್ತದೆ ದೇವರು ಹೋದ್ರೆ ಅಷ್ಟಕ್ಕಷ್ಟ ಯಾಕಂದ್ರೆ ನಿತ್ಯ ಇದೆ ನಿತ್ಯ ಇದ್ದ ಮಾತ್ರಕ್ಕೆ ದೊಡ್ಡದಲ್ಲ ಎಂದು ಅದಕ್ಕೆ ಯಹ ಅದಕ್ಕೆ ಟೀಕಾಕೃಪ್ತಾದ್ರೆ ಹೇಳಿದ್ರು ಅಶೇಷ ವಿಶೇಷತೋಪಿ ವಂದ್ಯಂ ಎಲ್ಲ ವಿಧವಾಗಿರತಕ್ಕಂತಹ ಬ್ರಹ್ಮಾದಿ ದೇವತೆಗಳಿಗಿಂತಲೂ ಅತಿಶಯ ಸಮಸ್ತ ಗುಣಪೂರ್ಣಕ್ಕಾಗಿ ವೈಶಿಷ್ಟ್ಯಗಳು ಅವರಿಗಿಂತಲೂ ಬಹಳ ಹೆಚ್ಚಿನ ವೈಶಿಷ್ಟ್ಯ ಇದ್ದದ್ದರಿಂದ ಇವನೇ ನಿಜವಾಗಿ ವಂದ್ಯಹ ಯಹ ಯಾರು ನಃ ನಮಗೆ ನಹ ಅದ್ರ ನಮ್ಯರಾಗಿದ್ದಾರೆ ನಿಜವಾಗಿ ಬಂದ್ಯರಾಗಿದ್ದಾರೆ ಅಂತಹ ತಸ್ಯ ಸವಿತುರ್ದೇವಸ್ಥೆ ವಿಷಯ ಅಂತಹ ಸರ್ವಸೃಷ್ಟಿಕರ್ತೃವಾದ ಭಗವಂತನ ವಿಷಯದಲ್ಲಿ ನಹಾಧಿಯ ಪ್ರಚೋದಯ ನಮ್ಮ ಬುದ್ಧಿಯನ್ನು ಪ್ರೇರಿಸು ಇನ್ಯಾರ್ಯಾರ ಕಡೆಗೋ ಹೋಗಿ ಹತ್ತಾರು ದೇವತೆಗಳಲ್ಲಿ ಅಲದಾಡುವಂತೆ ಮಾಡಬೇಡ ಅವರನ್ನೇ ಸರ್ವೋತ್ತಮ ಅಂತ ತಿಳಿದು ಉಪಾಸನೆ ಮಾಡಲಿಕ್ಕೆ ಬುದ್ಧಿ ಕೊಡಬೇಕಾದರೆ ಆದರೆ ಮುಖ್ಯವಾಗಿ ಯಹ ಪರಮಾತ್ಮನು ನಹ ನಮಗೆ ನಹ ಅಂದ್ರೆ ನಮ್ಯ ತಂತ್ರಸಾರದ ಪ್ರಕಾರ ನಹ ನಮ್ಯನಾದ ವಂದ್ಯನಾದ ಭಗವಂತನಿದ್ದಾನ ವಿಷಯ ಧಿಯ ಪ್ರಚೋದಯ ಅಂತಹ ಭಗವಂತನ ವಿಷಯದಲ್ಲಿ ನಮ್ಮ ಬುದ್ಧಿ ಇರಲಿ ಅವನಿಗೆ ತಲಬಾಗುವಂತೆ ಅವನಿಗೆ ಶರಣ ಹೋಗುವಂತೆ ಬೇಡಿದರೆ ಎನ್ನ ಒಡೆಯನ್ನು ಬೇಡುವೆ ಬುದ್ಧಿಯನ್ನ ನನಗೆ ಕೊಡು ಕೃಷ್ಣ